ಶ್ರೀ ಗುರುಗಣಪತಿಭ್ಯಂ ನಮಃ ಹರಿ ಓ ಶಿವಪುರಾಣ ದಂಬೆ ಕೃಷ್ಣಮೂರ್ತಿ ಶಾಸ್ತ್ರಿ ಈಗಾಗಲೇ ಮೊದಲನೆಯ ವಿದೇಶದ ಸಮಿತಿಯಲ್ಲಿ ಏಳನೇ ಅಧ್ಯಾಯವನ್ನು ನೋಡ್ತಾಯಿದ್ದೆವು ಇಲ್ಲಿ ಆ ಜ್ಯೋತಿರ್ಲಿಂಗ ಉದ್ಭವ ಆಗ್ತದೆ ಬ್ರಹ್ಮ ವಿಷ್ಣುಗಳ ಮಧ್ಯದಲ್ಲಿ ಅದರ ತುದಿ ಮೊದಲು ಆದಿ ಅಂತ್ಯವನ್ನು ಹುಡುಕಬೇಕು ಅಂಥೇಳಿ ವಿಷ್ಣು ಬ್ರಹ್ಮರು ಹೊರಟು ತುದಿಗಾಣದೇ ಆಗ್ತಾರೆ ಆಗ ಬ್ರಹ್ಮ ಮೇಲಕ್ಕೆ ಹೋಗಿರ್ತಾನೆ ವಿಷ್ಣು ವರಹ ರೂಪದಲ್ಲಿ ಬುಡ ಅದರ ಬುಡ ಇರಲಿ ಅಂತೇಳಿ ಮೂಲ ಹುಡುಕಿ ಹುಡುಕ್ಲಿಕ್ಕೆ ಹೋಗಿರ್ತಾನೆ ಪಾತಾಳವನ್ನು ಕಳೆದು ಆಚೆ ಹೋದರೂ ಅವನಿಗೆ ಸಿಗೋದಿಲ್ಲ ವಾಪಸ್ ಬರ್ತಾನೆ ಬ್ರಹ್ಮ ಹಂಸ ರೂಪದಲ್ಲಿ ಮೇಲಕ್ಕೆ ಹೋಗ್ತಾನೆ ಅಲ್ಲಿ ಅವನಿಗೆ ಮೇಲೆ ಅವನಿಗೂ ಸಿಗುವುದಿಲ್ಲ ತುದಿ ಮೇಲಿಂದ ಕೇದಗಿ ಕೇತಕಿ ಪುಷ್ಪ ಕೇದಗಿ ಹೂವು ಮೇಲಿಂದ ಬೀಳ್ತಾ ಇರ್ತದೆ ಅದು ಅದನ್ನು ಒಪ್ಪಿಸ್ತಾನೆ ಸುಳ್ಳು ಸಾಕ್ಷಿ ಹೇಳಲಿಕ್ಕೆ ಬ್ರಹ್ಮ ನೋಡಿದ್ದಾನೆ ಅಂಥೇಳಿ ತುದಿಯನ್ನು ಅದಕ್ಕೆ ಸಾಕ್ಷಿ ಕೇತಕಿ ಪುಷ್ಪ ಅಂಥೇಳಿ ಯಾಕೆ ಅಂತೇಳಿದರೆ ಕೇದಗೆ ಕೂಡ ಕೇದಿಗೆಯನ್ನು ಪುನಃ ನಮಸ್ಕರಿಸ್ತಾನೆ ಬ್ರಹ್ಮ ಈ ಸುಳ್ಳು ಸಾಕ್ಷಿ ಹೇಳುವುದಕ್ಕೋಸ್ಕರವಾಗಿ ಮಿತ್ರತ್ವವನ್ನು ಮಾಡಿಕೊಳ್ತಾನೆ ಅಂದರೆ ಅತ್ಯಂತ ಆಪತ್ತಿನಲ್ಲಿ ಸಂದರ್ಭದಲ್ಲಿ ಸುಳ್ಳನಾದರೂ ಹೇಳಬಹುದು ಸುಳ್ಳನಾದರೂ ಕೂಡ ಹೇಳಬಹುದು ಎನ್ನತಕ್ಕಂಥ ಶಾಸ್ತ್ರ ಇದೆ ಎಂದುಕೊಂಡು ಬ್ರಹ್ಮನ ಮಾತನ್ನು ಈ ಕೇದಕಿ ಪುಷ್ಪ ಅಂಗೀಕರಿಸ್ತದೆ ಇಲ್ಲಿವರೆಗೆ ನಾವು ನಿನ್ನೆ ವಿಚಾರ ಮಾಡಿದ್ದೇವೆ ಇವತ್ತು ಮುಂದೆ ಹೋಗೋಣ ಸಮೀಕ್ಷ್ಯ ತತ್ರಚ್ಯುತಮತ ಪ್ರಣಷ್ಟಹರ್ಷನ್ ತುರ್ತರ್ಷಾತ್ ಉಚನ ಪರಮಾರ್ಥಮಚ್ಯುತ ಷಂಡಾತ್ತವಾ ಸವಿಧಿ ಸ್ಥೋಚ್ಯುತ ಅಷ್ಟರಲ್ಲಿ ಅಲ್ಲಿಗೆ ಸ್ತಂಭದ ನೆಲೆಯನ್ನು ತಿಳಿಯದೆ ಬಳಲಿ ಬೆಂಡಾಗಿ ವಿಷ್ಣು ಬಂದ ಸಮೀಕ್ಷ್ಯ ತತ್ರ ಅಚ್ಯುತ ಆಯತಶ್ರಮ ಅತ್ಯಂತ ಶ್ರಮ ಆಯಾಸಗೊಂಡಂತಹ ಅಚ್ಚ್ಯುತನನ್ನು ಅಲ್ಲಿಗೆ ಬಂದಿರತಕ್ಕಂಥ ಅಚ್ಯುತನನ್ನು ಅಚ್ಯುತಮ್ ಆಯತ ಶ್ರಮಂ ಬಹುವಾದ ಶ್ರಮವನ್ನು ಹೊಂದಿದಂತಹ ನೋಡಿ ಪ್ರಣಷ್ಟ ಹರ್ಷಂತು ನನರ್ಥಹರ್ಷಾತ್ ಬ್ರಹ್ಮ ಸಂತೋಷದಿಂದ ಕುಣಿತಾನಂತೆ ಅಂದರೆ ಅವನು ಪ್ರಣಷ್ಟ ಹರ್ಷನು ಬಳಲಿ ಬೆಂಡಾಗಿ ಹರ್ಷವನ್ನು ಅಂದರೆ ಅವನ ಸಂತೋಷ ಕಳೆದು ಹೋಗಿತ್ತು ವಿಷ್ಣುವಿನದ್ದು ಅಂದರೆ ಆಯಾಸ ಬಳಲಿ ಬೆಂಡಾಗಿ ದುಃಖಿತನಾಗಿದ್ದ ಅಂಥವನನ್ನು ಕಂಡು ಇವನಿಗೆ ಖುಷಿಯಾಯಿತು ಬ್ರಹ್ಮನಿಗೆ ಅಂದರೆ ಅವರು ಇಬ್ಬರು ಹಠಕ್ಕೆ ಬಿದ್ದವರಲ್ಲ ನಾನು ಮೇನ್ ನಾಲ್ಮೇನು ಅಂತೇಳಿ ಹೂವಾಚ ಚೈನಂ ಪರಮಾರ್ಥಮ್ಯುತಂ ಆವಾಗ ಬ್ರಹ್ಮ ಹೇಳ್ತಾನೆ ಷಂಡಾತ್ತವಾದ ಸವಿಧಿಸ್ತೋ ವಿಷ್ಣು ಸತ್ಯವಾಗಿ ಹೇಳ್ತಾನೆ ಉಚ ಏನಂ ಬ್ರಹ್ಮನಿಗೆ ಪರಮಾರ್ಥಂ ಅಚ್ಯುತಮ್ ಚಂಡಾತ್ತವಾದ ಸವಿ ವಿಧಿಸ್ತದೋ ಅಚ್ಯುತಮ್ ಅಂದರೆ ಅಚ್ಯುತ ಅಂದರೆ ವಿಷ್ಣುವನ್ನು ಹೇಳುವಂಥದ್ದು ಎಂದಿಗೂ ಚ್ಯುತನಾದವ ಆಗದವ ಅಂಥೇಳಿ ನಾಶವೂ ಇಲ್ಲದವ ಅಂಥೇಳಿ ಬ್ರಹ್ಮ ಅವನತ್ರ ಒಂದು ಷಂಡರ ಹಾಗೆ ಹೇಡಿಗಳ ಹಾಗೆ ಕೆಲಸಕ್ಕೆ ಬಾರದವರು ಅಂತೇಳಿದರೆ ಚಂಡರು ಅಂಥೇಳಿ ಅವರ ಹಾಗೆ ಒಂದು ಸುಳ್ಳು ಹೇಳ್ತಾನೆ ವಿಷ್ಣುವಿನ ಹತ್ತಿರ ಸ್ತಂಭಾಗ್ರಮೇತತ್ಸುದೀಕ್ಷಿತ ಹರೆ ತತ್ರ ಸಾಕ್ಷೀದನುಕೇತಕ ತ್ವಿ ತಿ ಕೇತಕ ಮೃಷಾ ತಥೇತಿ ತದ್ಧಾತೃವಚಸ್ತಂತಕೆ ಹರಿಶ್ಚ ತತ್ ಸತ್ಯ ಚಿಂತಯ್ಚಕಾರ ತಸ್ಮೈ ವಿಧೇ ನಮಸ್ವಯ ಈಗ ಸ್ತಂಭದಕೊನ ನಾ ನೋಡಿ ಬಂದೆ ಎಲೈ ಹರಿೇ ಹರೆ ಸ್ತಂಭಾಗ್ರಂ ಎತ್ ಸುದೀಕ್ಷಿ ತತ್ರ ಸಾಕ್ಷೀದನುಕೇತಕೇತೀ ಪುಷ್ಪವೇ ಇದಕ್ಕೆ ಸಾಕ್ಷಿ ತತಃ ಅವಧ ತತ್ರಹಿ ಕೇತಕಂ ಮೃಷಾಗ ಕೇದಗಿ ಪು ಕೂಡ ಬ್ರಹ್ಮ ನೋಡಿದ್ದು ನಿಜ ಅಂತೇಳಿ ಸುಳ್ಳನ್ನು ಹೇಳ್ತದೆ ಮೃಷ ಸುಳ್ಳು ತಥೀತಿ ತದ್ಧಾತೃವಚಸ್ತದಂತಿಕೇ ಧಾತೃವಚಸ್ ವಚಃ ಅಂದರೆ ಮಾತು ಧಾತ ಅಂದರೆ ಬ್ರಹ್ಮ ಬ್ರಹ್ಮನ ಮಾತು ಸತ್ಯ ಹಾಗೆ ಅವನು ಹೇಳಿದ ಹಾಗೆ ಹೌದು ಅಂಥೇಳಿ ಅವನ ವಿಷ್ಣುವಿನ ಹತ್ರ ಈ ಕೇತಗಿ ಪುಷ್ಪ ಕೂಡ ಸುಳ್ಳು ಸಾಕ್ಷಿ ಹೇಳ್ತದೆ ಈಗ ಕೋರ್ಟ್ಗಳಲ್ಲಿ ಹೇಳಿದ ಹಾಗೆ ಹರಿಶ್ಚ ತತ್ ಸತ್ಯಮಿತಿವ ಚಿಂತೆಯ ಆವಾಗ ಹರಿಯು ಕೂಡ ಅದೇ ಸತ್ಯ ಅಂಥೇಳಿ ಚಿಂತಿಸಿ ಯೋಚಿಸಿ ಚಕಾರ ತಸ್ಮೈ ವಿಧೆಯೇ ನಮಸ್ವಯಂ ತಾನಿ ಸ್ವತಃ ಸ್ವಯಂ ವಿಧಿಗೆ ಅಂದರೆ ಬ್ರಹ್ಮನಿಗೆ ನಮಸ್ಕಾರವನ್ನು ಮಾಡ್ತಾನೆ ಪೂಜಿಸ್ತಾನೆ ಬ್ರಹ್ಮನನ್ನು ಅಂಥೇಳಿ ಷೋಡಶೈರುಪಚಾರೈಶ್ಚ ಪೂಜೆಯಮ ಸತಂ ವಿಧಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾನೆ ವಿಧಿವತ್ತಾಗಿ ಬ್ರಹ್ಮನಿಗೆ ವಿಧಿ ಪ್ರಹರ್ತು ಷಠಮಗ್ನಿಲಿಂಗ ಸ ಈಶ್ವರಸ್ತ್ರ ಬಹು ಅಸಾಕೃತಿ ಸುತ್ಥಿತ ಸ್ವಾ ವಿ ವಿಲೋಕನಾ ಪುನಃ ಪ್ರಕಂ ಪ್ರಕಂಪಿ ಪರಿಗೃಹ್ಯ ತತ್ಪದ ಆಗ ಅಲ್ಲಿ ಈ ರೀತಿಯಾಗಿ ಮೋಸಗಾರ ಬ್ರಹ್ಮನನ್ನು ಶಿಕ್ಷಿಸ್ಲಿಕ್ಕೆ ವಿಧಿ ಪ್ರಹರ್ತಿಂಗ ವಿಧಿ ಪ್ರಹರ್ತ ಶಠಮಗ್ನಿಲಿಂಗತ ಅಂದರೆ ವಿಧಿಂ ವಿಧಿ ಪ್ರಹರ್ತು ಅಂದರೆ ಮೋಸಕಾರನಾದಂತಹ ಬ್ರಹ್ಮನನ್ನು ಶಿಕ್ಷಿಸ್ಲಿಕ್ಕಾಗಿ ಅಗ್ನಿಲಿಂಗದ ಆ ಜ್ಯೋತಿರ್ಲಿಂಗದಿಂದ ಸ ಈಶ್ವರಃ ತತ್ರ ಬಹೂವ ಸಾಕೃತಿ ನಿರಾಕಾರನಾದ ಈಶ್ವರನು ನಿಷ್ಕಲನಾದ ನಿರಂಜನನಾದ ಈಶ್ವರನು ಸಾಕೃತಿ ಸಾಕಾರನಾದ ಸಾಕಾರನಾಗಿ ಬರ್ತಾನೆ ಬ್ರಹ್ಮನನ್ನು ಶಿಕ್ಷಿಸಲಿಕ್ಕೆ ಮೋಸಗಾರನಾಗಿ ವಂಚಕನಾಗಿ ಸುಳ್ಳು ಹೇಳಿದಂತಹ ಲಿಂಗದ ಆದಿಯನ್ನು ನೋಡಿದ್ದೇನೆ ತುದಿಯನ್ನು ಅಂತೇಳಿ ಸುಳ್ಳು ಹೇಳಿಸ್ದು ಹೇಳಿದ್ದು ಸುಳ್ಳು ಸಾಕ್ಷಿವೇ ಕೇತಕಿ ಪುಷ್ಪ ಹೀಗೆ ಇವರನ್ನು ಶಿಕ್ಷಿಸಲಿಕ್ಕಾಗಿ ಬರ್ತಾನೆ ಈಶ್ವರ ಸಾಕಾರ ತಾಳಿ ಆಕಾರವನ್ನು ಬರ್ತಾನೆ ಸಮುತ್ಥಿತ ಸ್ವಾಮಿ ವಿಲೋಕನಾಥ್ ಪುನಃ ಅಂದರೆ ಈ ಸ್ವಾಮಿಯು ಜಗದ ಒಡೆಯನ್ನು ಎದ್ದು ಬಂದಿರುವುದನ್ನು ನೋಡಿ ಪ್ರಕಂಪಾಣಿ ಪರಿಗೃಹ್ಯ ತತ್ಪದ ನಡುಗುತ್ತಾ ಇರತಕ್ಕಂತಹ ಭಯದಿಂದ ನಡುಗುತ್ತಾ ಇರತಕ್ಕಂಥ ಕೈಗಳಿಂದ ವಿಷ್ಣು ನಮಸ್ಕಾರ ಮಾಡಿ ಈ ರೀತಿಯಾಗಿ ಹೇಳ್ತಾನೆ ಶಿವನನ್ನು ಕುರಿತು ಈಶ್ವರನನ್ನು ಕುರಿತು ಆದ್ಯಂತಹೀನವ ಪುಷಿ ತ್ವಯಿ ಮೋಹ ಬುದ್ಧ ಭೂಯಾನ್ ವಿಮರ್ಶ ಇಹನಾವತಿ ಕಾಮನೋತ್ಥಃ ಸತ್ವ ಪ್ರಸೀದ ಕರುಣಾಕರ ಕಷ್ಮಲನ್ನವು ಮೃಷ್ಟಂ ಕ್ಷಮಸ್ವ ವಿಹಿತ ಭವತೈವ ಕೇಲ್ಯಾ ನಿನ್ನದೇ ಆಟದಿಂದ ಭವತಾ ಕೇಲ್ಯಾ ಏವ ಇದೆಲ್ಲವೂ ಆಗಿದೆ ನಮ್ಮ ಮೂಲಕ ನೀನು ಮಾಡಿಸಿದ್ದೀಯಾ ಅಂತೇಳಿ ಹೇಳ್ತಾನೆ ವಿಷ್ಣು ಆದ್ಯಂತಹೀನ ವಪುಷಿ ತ್ವಯಿ ನೀನು ಆದಿ ಅಂತ್ಯಗಳಿಲ್ಲದಂತಹ ಶರೀರ ಉಳ್ಳಂಥವ ಸ್ವರೂಪ ಉಳ್ಳಂಥವ ತ್ವಯಿ ಈ ರೀತಿಯಾಗಿರಲಿಕ್ಕೆ ಮೋಹಬುದ್ಧ ನಾವು ಪರಸ್ಪರ ಮೋಹ ಮೋಹಬುದ್ಧಿಯಿಂದ ಬ್ರಹ್ಮ ವಿಷ್ಣುಗಳು ನಾ ಆದಂತಹ ನಾವು ಭೂಯಾನ್ ವಿಮರ್ಶ ಇಹ ನಾ ನಾವತಿ ಕಾಮನೋತ್ಥ ಹ್ಞೂ ನಾನೇ ಮೇಲು ನಾನೇ ಮೇಲೆ ಇರತಕ್ಕಂಥ ದುರಹಂಕಾರಕ್ಕೆ ಒಳಗಾಗಿ ನ್ಯಾಯವಲ್ಲದ ಅಧಿಕ ವಿಮರ್ಶೆಯನ್ನು ಮಾಡಿದೆವು ಭೂಯಾನ್ ವಿಮರ್ಶ ವಿಮರ್ಶ ಇಹ ಇಲ್ಲಿ ನಾವತಿ ಕಾಮನೋತ್ಥಃ ಸಹತ್ವ ಪ್ರಸೀದ ಹಾಗಾಗಿ ನೀನು ಕರುಣಾಕರ ಕಷ್ಮಲನ್ನೂ ನೀನು ಪ್ರಸನ್ನನಾಗು ನಮ್ಮ ಕಷ್ಮಲವನ್ನು ಹೋಗಲಾಡಿಸು ಮೃಷ್ಟಂ ಕ್ಷಮಸ್ವ ವಿಹಿತ ಭವದೈವ ಕೇಲ್ಯ ಈ ರೀತಿಯಾಗಿ ಮಿಥ್ಯೆ ಮೃಷ್ಟಂ ಅಂದರೆ ಈ ಸುಳ್ಳು ಅಂದರೆ ವಿ ವ್ಯರ್ಥವಾದಂತಹ ಏನು ನಾವು ಮಾಡಿದೆವೋ ಇದುವರೆಗಿನ ಈ ಒಂದು ಹಠ ಅಹಂಕಾರ ದುರಹಂಕಾರ ಇದನ್ನು ಕ್ಷಮಿಸು ಅಂತೇಳಿ ಅವನು ಈಶ್ವರನನ್ನು ಪ್ರಾರ್ಥಿಸ್ತಾನೆ ನಡುಗುವ ಕೈಗಳಿಂದ ಕೈ ಮುಗಿಯಿತು ಈಶ್ವರವಾಚ ವತ್ಸ ಪ್ರಸನ್ನೋಸ್ನಿ ಈಶತ್ವಮಿಚ್ಛನ್ನಪಿ ಸತ್ಯವಾಕ್ಯಂ ನೀನು ಎಲ್ಲರೊಡೆಯ ನೀನು ಆಗಬೇಕು ಅನ್ನತಕ್ಕಂಥ ಆಸೆ ನಿನಗಿದೆ ಎಲ್ಲರಿಗಿಂತ ಶ್ರೇಷ್ಠ ಅಂತೇಳಿ ಆಗಬೇಕು ಅಂತೇಳಿ ಆದರೂ ಕೂಡ ಮಗನೇ ವತ್ಸ ನಿನ್ನ ಬಗ್ಗೆ ನಾನು ಪ್ರಸನ್ನನಾಗಿದ್ದೇನೆ ಹರೇ ಹೇ ಶ್ರೀಹರಿಯೇ ಯತಃ ಯಾಕೆ ನೀನು ಆ ರೀತಿಯ ಒಂದು ಭಾವ ಇದ್ದರೂ ದುರಹಂ ಆ ರೀತಿಯ ಭಾವನೆ ನಿನಗಿದ್ದರೂ ಸತ್ಯವಾಕ್ಯಂ ನೀನು ಸತ್ಯವಚನವನ್ನು ಹೇಳಿದ್ದೀಯಾ ಸುಳ್ಳು ಹೇಳಲಿಲ್ಲ ಈ ಮಹಾಲಿಂಗದ ಬುಡ ಕಾಣಲಿಲ್ಲ ಅಂತೇಳಿ ಹೇಳಿದೀಯಾ ಬ್ರಹ್ಮನಾಗಿ ಸುಳ್ಳು ಹೇಳಲಿಲ್ಲ ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚಿದ್ದೇನೆ ಹ್ಞೂ ಬ್ರೂಯಾ ತತಸ್ತೆ ಭವಿತಾ ಜನೇಶು ಸಾಮ್ಯಮ್ಮಯ ಸತ್ಕೃತಿ ರಪ್ಯಲಪ್ಸಿ ಇದರಿಂದಾಗಿ ನಿನಗೇನಾಗ್ತದೆ ನನ್ನ ಹಾಗೆ ಹ್ಞೂ ಸಾಮ್ಯಮ್ಮಯ ನನಗೆ ಸಮನಾಗಿ ನಿನ್ನನ್ನು ಜನರು ಎಲ್ಲ ಕ್ಷೇತ್ರಗಳಲ್ಲಿ ಪೂಜೆ ಪ್ರತಿಷ್ಠೆ ಉತ್ಸವ ಪೂಜೆ ಇದನ್ನೆಲ್ಲ ಮಾಡ್ತಾರೆ ಹ್ಞೂ ಆರಾಧನೆ ಮಾಡಿದಾಗೆ ನಿನ್ನನ್ನು ಕೂಡ ನನಗೆ ಸಮನಾಗಿ ಕಾಣ್ತಾರೆ ಅಂಥೇಳಿ ವರ ಕೊಡ್ತಾನೆ ಇತ ಪರಂತೆ ಪೃಥಗಾತ್ಮನಶ್ಚ ಕ್ಷೇತ್ರ ಪ್ರತಿಷ್ಠೋತ್ಸವ ಪೂಜನಂಚ ಇನ್ನು ಮುಂದೆ ನನಗೆ ಎಲ್ಲ ಈ ಕ್ಷೇ ನಡೆಯುತ್ತವೆ ನನ್ನ ಹಾಗೆಯೇ ಅಂಥೇಳಿ ಶಿವ ವರ ಕೊಡ್ತಾನೆ ಈಶ್ವರ ಪರಮೇಶ್ವರ ಜಗದೀಶ್ವರ ಯಾರಿಗೆ ವಿಷ್ಣುವಿಗೆ ಇತಿ ದೇವರಾ ಪ್ರೀತಃ ಸತ್ಯೇನ ಹರೆಯೇ ಪರಂ ದದವ ಸ್ವಸಾಮ ಸ್ವಸಾಮ್ಯಂ ಅತ್ಯರ್ಥ ದೇವಸಂಘೇ ಇತಿ ಇರೀತಿಯಾಗಿ ದೇವಹ ಮಹಾದೇವನು ಪುರಾ ಪ್ರೀತ ಹಿಂದೆ ಸಂತುಷ್ಟನಾಗಿ ಸತ್ಯ ಹರೆಯ ಪರಂ ಸತ್ಯವಂತನಾದಂತಹ ಹರಿಗೆ ಆ ಹರಿಯ ಆ ಸತ್ಯವಾಕ್ಯಕ್ಕೋಸ್ಕರವಾಗಿ ಸಂತುಷ್ಟನಾಗಿ ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ದದೌ ಸ್ವಸಾಮ್ಯ ಅತ್ಯರ್ಥ ಅಂದರೆ ತನಗೆ ಸಮಾನದಂಥ ಸಮಾನತೆಯನ್ನು ಕೊಡ್ತಾನೆ ತನ್ನಂತೇ ಅಂದರೆ ಹರಿಹರರಲ್ಲಿ ಭೇದವಿಲ್ಲ ಎನ್ನತಕ್ಕಂಥ ಹೊರವನ್ನು ಅನುಗ್ರಹಿಸ್ತಾನೆ ಯಾರು ಮೇಲಲ್ಲ ಕೀಳಲ್ಲ ಎನ್ನತಕ್ಕಂಥ ಒಂದು ಸ್ಥಾನಮಾನವನ್ನು ಕೊಡ್ತಾನೆ ಶ್ರೀಹರಿಗೆ ಅಂಥೇಳಿ ದೇವಸಂಘೀಚ ಪಶ್ಯತಿ ಅಂದರೆ ದೇವಸಂಘದಲ್ಲಿ ದೇವಸಮೂಹದಲ್ಲಿ ಹರಿಹರರು ಸಮಾನರು ಎನ್ನತಕ್ಕಂಥ ಭಾವನೆಯನ್ನು ಜಗತ್ತಿನಲ್ಲಿ ಉಂಟು ಮಾಡ್ತಾನೆ ಇತಿ ಶ್ರೀ ಶಿವಮಹಾಪುರಾಣೇ ಪ್ರಥಮ ವಿದ್ಯೇಶ್ವರ ಸಂಹಿತಾಂ ಸಪ್ತಮೋಧ್ಯಾಯ ಇಲ್ಲಿಗೆ ಶ್ರೀ ಶಿವಪುರಾಣದ ಮೊದಲನೇ ವಿದ್ಯೇಶ್ವರ ಸಮಿತಿಯಲ್ಲಿ ಏಳನೇ ಅಧ್ಯಾಯವು ಮುಗಿದುದು ಅಂಥೇಳಿ ಹಾಗೆ ನಾವು ಶಿವಪುರಾಣದ ಏಳನೇ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸಿದ ಹಾಗಾಯಿತು ಅಲ್ಲಿವರೆಗಿನ ಕಥೆಯನ್ನು ತಿಳ್ಕೊಂಡು ಹಾಗಾಯಿತು ಚರ್ಚಿಸಿದ ಹಾಗಾಯಿತು ಇನ್ನು ಈ ಎಂಟನೇ ಅಧ್ಯಾಯ ಮುಂದಿನದ್ದು ಅದರಲ್ಲಿ ಶಿವಾಜ್ಞೆಯಿಂದ ಉತ್ಪನ್ನನಾದ ಭೈರವನು ಬ್ರಹ್ಮನನ್ನು ವಧಿಸಲು ಪ್ರವೃತ್ತನಾಗಲಿ ಆಗ್ತಾನೆ ಆಗ ವಿಷ್ಣುವಿನ ಪ್ರಾರ್ಥನೆಯನ್ನು ಮನ್ನಿಸಿ ಶಿವ ಯಜ್ಞಗಳಲ್ಲಿ ಅಲ್ಲದೆ ಇತರ ದೇವಾಲಯಾದಿಗಳಲ್ಲಿ ಪೂಜೆಗೆ ಅಯೋಗ್ಯ ಯಾರು ಬ್ರಹ್ಮ ಹಾಗೂ ಎಂಬುದಾಗಿ ಬ್ರಹ್ಮನಿಗೆ ಶಾಪವನ್ನು ಕೊಟ್ಟು ಅಂದರೆ ದೇವಾಲಯಗಳಲ್ಲಿ ಪೂಜೆಗೆ ಯೋಗ್ಯನಾಗೋದು ಯೋಗ್ಯನ ಅಲ್ಲ ಅಂಥೇಳಿ ಆಗ್ತಾನೆ ಬ್ರಹ್ಮ ಆ ಶಾಪದಿಂದ ಕೇವಲ ಯಜ್ಞದಲ್ಲಿ ಮಾತ್ರ ಬ್ರಹ್ಮನಿಗೆ ಒಂದು ಇದೆ ಬ್ರಹ್ಮ ಸ್ಥಾನ ಇದೆ ನೋಡಿ ಯಜ್ಞದಲ್ಲಿ ಬ್ರಹ್ಮತ್ವ ಅಂತೇಳಿ ಒಂದು ಇದೆ ಹಾಗೆ ಯಜ್ಞದಲ್ಲಿ ಮಾತ್ರ ಬ್ರಹ್ಮನಿಗೆ ಸ್ಥಾನ ಬ್ರಹ್ಮತ್ವ ಅಂಥೇಳಿ ಇದೇ ಇದೆ ಯಾವುದೇ ಯಜ್ಞದಲ್ಲಿ ಅಧ್ವರ್ಯು ಹೋತೃ ಅಧ್ವರಿಯು ಉದ್ಗಾತ್ರ ಬ್ರಹ್ಮ ಅಂಥೇಳಿ ನಾಲ್ಕು ಯಜ್ಞ ಸಂಸ್ಥೆಗಳು ಅಂದರೆ ಯಜ್ಞ ಸಂಸ್ಥೆ ಎನ್ನುವಂಥ ವ್ಯವಸ್ಥೆಯಲ್ಲಿ ನಾಲ್ಕು ಮುಖ್ಯವಾಗಿ ದೊಡ್ಡ ದೊಡ್ಡ ಯಾಗಗಳಲ್ಲಿ ಇರ್ತಾರೆ ಅಂತೂ ಬ್ರಹ್ಮ ಎಲ್ಲದರಲ್ಲೂ ಇರಲೇಬೇಕು ಹೋತರು ಒಬ್ಬ ಇರ್ತಾನೆ ಅಧ್ವರಿಯು ಹೋತರು ಎರಡೂ ಒಂದೇ ಇರ್ಬೋದು ಕೆಲವು ಬಾರಿ ಸಣ್ಣ ಯಾಗಗಳಲ್ಲಿ ಬ್ರಹ್ಮ ಒಬ್ಬ ಪ್ರತ್ಯೇಕವಾಗಿ ಇದ್ದೇ ಇರ್ತಾನೆ ಸಾಮಾನ್ಯವಾಗಿ ಬ್ರಹ್ಮ ಅಂತೇಳಿದರೆ ಬ್ರಹ್ಮಭಟ್ಟ ಅಂತ ಹೇಳಿದರೆ ಅಲ್ಲಿ ಬ್ರಹ್ಮಸ್ಥಾನ ಬ್ರಹ್ಮತ್ವ ಅಂತೇಳಿ ಹೇಳಿದರೆ ಅವನು ಚತುರ್ವೇದವನ್ನು ಬಲ್ಲವನಾಗಿರಬೇಕು ಎಲ್ಲ ವಿಧಿವಿಧಾನಗಳನ್ನು ಅರಿತವನಾಗಿರಬೇಕು ಇದರಲ್ಲಿ ಒಂದು ಯಜ್ಞ ಪ್ರಕ್ರಿಯೆಯಲ್ಲಿ ಯಾವುದೇ ಪ್ರಮಾಣಗಳಾಗದಂತೆ ಅವನು ಜಾಗೃತಿ ವಹಿಸಬೇಕು ಹೇಗೆ ಒಂದು ಸಭೆಯಲ್ಲಿ ಸಭಾಧ್ಯಕ್ಷತೆ ಹೇಗಿರ್ತದೋ ಅದೇ ರೀತಿಯಲ್ಲಿ ಬ್ರಹ್ಮತ್ವ ಅಂತೇಳಿ ಹೇಳಿದರೆ ಸಭೆಯಲ್ಲಿ ಅಧ್ಯಕ್ಷನ ಜವಾಬ್ದಾರಿಯನ್ನು ಆ ಸಾಂಗವಾಗಿ ಯಾವುದೇ ಲೋಪವಾಗದ ರೀತಿಯಲ್ಲಿ ನ ನಡೆಸಿಕೊಡುವಂಥ ನಿರ್ವಹಿಸುವಂಥದ್ದು ಅದು ಸಭಾಧ್ಯಕ್ಷನ ಜವಾಬ್ದಾರಿ ಆಗಿರ್ತದೆ ಅದೇ ರೀತಿಯಲ್ಲಿ ಬ್ರಹ್ಮತ್ವ ಅಂತ ಹೇಳಿದರೆ ಯಜ್ಞದಲ್ಲಿ ಅದೇ ಒಂದು ಜವಾಬ್ದಾರಿ ಜವಾಬ್ದಾರಿ ಇರ್ತದೆ ಬ್ರಹ್ಮತ್ವಕ್ಕೆ ಇಲ್ಲಿ ಹೋತ್ರು ಅಂತೇಳಿ ಸಾಮಾನ್ಯವಾಗಿ ಋಗ್ವೇದಿ ಅಧ್ವರಿ ಯಜುರ್ವೇದಿ ಉದ್ಘಾತ ಸಾಮವೇದಿ ಬ್ರಹ್ಮ ಅಂತ ಹೇಳಿದರೆ ನಾಲ್ಕು ವೇದಗಳು ಅಥವಾ ವೇದವನ್ನು ಸೇರಿ ಎಲ್ಲ ಒಂದು ಬಲ್ಲವ ಅಂತ ಹೇಳ್ತಕ್ಕಂಥದ್ದು ಹೋತರು ಹೋಮ ಅಂದರೆ ದೇವತೆಗಳನ್ನು ಸ್ತುತಿ ಮಾಡುವಂಥದ್ದು ಆಹ್ವಾನಿಸುವಂಥದ್ದು ಯಜ್ಞಕ್ಕೆ ಆವಾಹಿಸುವಂಥದ್ದು ಅಧ್ವರಿಯು ಅಧ್ವರ ಅಂದರೆ ಯಜ್ಞ ಅಂದರೆ ಹೋಮ ಮಾಡುವಂಥದ್ದು ಪ್ರಧಾನ ಹೋಮದ ಕರ್ತೃ ಅಧ್ವರಿಯು ಅಥವಾ ಹವಿಸನ್ನು ಹಾಕುವಂಥದ್ದು ಅದು ಹೋತ ಅಂದರೆ ಹೋಮಿಸುವ ಅಂತಲೂ ಒಂದು ಅರ್ಥ ಇದೆ ಋಗ್ವೇದದಲ್ಲಿ ಸಾಮಾನ್ಯವಾಗಿ ಸ್ತುತಿ ಇರುವಂಥದ್ದು ದೇವತೆಗಳು ಯಜುರ್ವೇದದಲ್ಲಿ ಯಜ್ಞ ಮಂತ್ರಗಳನ್ನು ಹೇಳಲ್ಪಡ್ತದೆ ಇನ್ನು ಉದ್ಘಾತರು ಉದ್ಘಾತ ಅಂತ ಹೇಳಿದರೆ ಬಹಳ ಚೆನ್ನಾಗಿ ಗಾಯನ ಮಾಡುವಂಥ ಸಾಮಗಾನ ಸಾಮವೇದ ಮಂತ್ರಗಳಿಂದ ಸಾಮವೇದ ಪ್ರಿಯನಾದ ಆ ದೇವರನ್ನು ಸ್ತುತಿಸುವಂಥದ್ದು ಇನ್ನು ಬ್ರಹ್ಮ ಅಂತೇಳಿ ಹೇಳಿದರೆ ಅವನು ಈಗಾಗಲೇ ನಾವು ಹೇಳಿದಾಗೆ ಇವರು ಮೂರು ಜನ ಮಾಡಿದ್ದನ್ನು ಸಾಕ್ಷಿ ರೂಪದಿಂದ ನೋಡುವಂಥದ್ದು ಗಮನಿಸುವಂಥದ್ದು ಅದರಲ್ಲಿ ಏನೇ ಪ್ರಮಾದಗಳು ಆದರೆ ಕೂಡ ಅವರಿಗೆ ಸೂಚಿಸಿ ಅದನ್ನ ಸರಿಪಡಿಸುವಂಥದ್ದು ಯಜ್ಞವನ್ನು ಸಾಂಗವಾಗಿ ಸಿದ್ ಫಲಸಿದ್ಧಿಯಾಗುವ ತನಕ ಪೂರ್ಣಾವತಿಯವರೆಗೆ ಅದನ್ನು ನಡೆಸಿಕೊಡುವಂಥದ್ದು ಇದು ನಾಲ್ಕು ಜನರ ಜವಾಬ್ದಾರಿ ಕರ್ತವ್ಯ ಅಥವಾ ಹೌದು ಕರ್ತವ್ಯ ಆಗಿರ್ತದೆ ಯಜ್ಞದಲ್ಲಿ ಹೀಗೆ ಇದು ಯಜ್ಞದ ಸ್ವರೂಪ ಇಂತಹ ಯಜ್ಞದಲ್ಲಿ ಮಾತ್ರ ಬ್ರಹ್ಮನಿಗೆ ಸ್ಥಾನ ಇರ್ತದೆ ದೇವಾಲಯಾದಿಗಳಲ್ಲಿ ಇರುವುದಿಲ್ಲ ಎನ್ನತಕ್ಕಂಥ ಶಾಪ ಈ ಸುಳ್ಳು ಹೇಳಿದ್ದಕ್ಕಾಗಿ ಆ ಒಂದು ಜ್ಯೋತಿರ್ಲಿಂಗವನ್ನು ಅದರ ತುದಿಯನ್ನು ನೋಡಿದ್ದೇನೆ ಅಂತೇಳಿ ಸುಳ್ಳು ಹೇಳ್ತಾನೆ ಅಲ್ಲದೇ ಕೇತಕಿ ಪುಷ್ಪದ ಸುಳ್ಳು ಸಾಕ್ಷಿ ಕೂಡ ಹೇಳಿಸ್ತಾನೆ ಅದಕ್ಕಾಗಿ ಕೋಪಗೊಂಡಂತಹ ಶಿವ ಅವನಿಗೆ ಶಿಕ್ಷೆ ಕೊಡ್ತಾನೆ ಈ ರೀತಿಯ ಶಾಪದ ಮೂಲಕವಾಗಿ ಇದು ಮುಂದಿನ ಎಂಟನೇ ಅಧ್ಯಾಯದ ಒಂದು ಕಥೆ ಕಥಾಸಾರ ಅದನ್ನ ವಿವರವಾಗಿ ನಾವು ಮುಂದೆ ನೋಡೋಣ ಹರೇರಾಮ ಓಂ ಸತ್ಸದ್ ಶ್ರೀ ಶಿವಾರ್ಪಣ